ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು ಹದಿಮೂರು ಸಾವಿರದ ಚತುರವಿಂಶತಿ ರೂಪದಿಂದದಲ್ಲಿ ವಿತತನಾಗಿದ್ದೆಲ್ಲರಡೂ ಪ್ರಾಕೃತ ಪುರುಷನಂದದಲ್ಲಿ ಪಂಚಾತ್ಮಕನು ರಮಿಸುವನು ಹಿಂದಿನ ಚತುರ್ವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮ ಮುಖ ದೇವತೆಗಳು ಹನ್ನೊಂದು ನೂರೈವತ್ತೆರಡು ರೂಪ ವಿತತನಾಗಿದ್ದೆಲ್ಲರಳು ಜತನ ಮಾಡುವ ಗೋಸರ ಜಗತ್ಪತಿಗೆ ಏನಾದರೂ ಪ್ರಯೋಜನ ಇಲ್ಲ ಇದರಿಂದ ಅಂತ ಹೇಳಿದರು ಅಲ್ಲಿ ಸಾವಿರದ ರೂಪಗಳು ಅಂತ ಹೇಳಿದರು ಇಲ್ಲಿ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಇಲ್ಲಿ ಪಂಚಾತ್ಮಕನು ರಮಿಸುವನು ಇದು ಪಂಚಮೂರ್ತಿಯಲ್ಲಿ ಇಲ್ಲೆ ಅಂತ ಇಲ್ಲಿ ತಿಳಿಸ್ತಾರೆ ಅವ್ಯಕ್ತಾದಿ ಇಪ್ಪತ್ನಾಲ್ಕು ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತಾ ವರ್ಗದಲ್ಲಿ ಪರಮಾತ್ಮ ಹದಿಮೂರು ರೂಪಗಳಿಂದ ಸರ್ವರಲ್ಲೂ ವ್ಯಾಪ್ತನಾಗಿರ್ತಾನೆ ಪ್ರಕೃತಿ ಸಂಬಂಧವಾದ ಪ್ರಾಕೃತ ಪುರುಷ ಯಾವ ರೀತಿಯಾಗಿ ವಿಹಾರವನ್ನು ಮಾಡ್ತಾನೋ ಆ ಪುರುಷನಂತೆ ಅನಿರುದ್ಧಾದಿ ಪಂಚರೂಪಗಳಿಂದ ಪರಮಾತ್ಮ ಇದ್ದು ವಿಶೇಷವಾಗಿ ಕ್ರೀಡೆಯನ್ನು ಮಾಡ್ತಾನೆ ಅಂತ ಇಲ್ಲಿ ಈ ಪದ್ಯದಲ್ಲಿ ನಮಗೆ ತಿಳಿಸ್ತಾರೆ ಲಿಂಗ ದೇಹ ಚತುರ್ವಿಂಶತಿ ತತ್ವದಿಂದ ಯುಕ್ತವಾದದ್ದು ಅಂದರೆ ಇಪ್ಪತ್ನಾಲ್ಕು ತತ್ವಗಳಿಂದನೇ ನಿರ್ಮಾಣ ಆಗಿರೋದು ಅದೇ ರೀತಿಯಾಗಿ ಸ್ಥೂಲ ಶರೀರವು ಕೂಡ ಇಪ್ಪತ್ನಾಲ್ಕು ತತ್ವಗಳಿಂದನೇ ಯುಕ್ತವಾಗಿರೋದು ಲಿಂಗ ಶರೀರಗತ ಚತುರ್ವಿಂಶತಿ ತತ್ವಗಳಲ್ಲಿ ಅಂದರೆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಭಗವದ್ ರೂಪಗಳ ಅಭಿಮಾನತ್ವವನ್ನು ಅಲ್ಲೆಲ್ಲ ಹೇಳಿದರೂ ಕೂಡ ಅಲ್ಲಿ ಬ್ರಹ್ಮ ವಾಯುದೇವರು ಮೊದಲಾದ ದೇವತೆಗಳು ಅಭಿಮಾನಿಗಳು ಅಂತ ಹೇಳಿದರು ಇಲ್ಲಿ ಸ್ಥೂಲ ದೇಹದಲ್ಲೂ ಕೂಡ ಅದೇ ರೀತಿಯಾಗಿ ಅಲ್ಲಿ ಯಾವ್ಯಾವ ತತ್ವದಿಂದ ದೇಹ ನಿರ್ಮಾಣ ಆಗಿದೆಯೋ ಲಿಂಗ ದೇಹ ಅದೇ ರೀತಿಯಾಗಿ ಈ ಸ್ಥೂಲ ದೇಹವು ಕೂಡ ಇಪ್ಪತ್ನಾಲ್ಕು ತತ್ವಗಳಿಂದಲೇ ರಚನೆ ಈ ಸ್ಥೂಲ ದೇಹದಲ್ಲಿ ಇಪ್ಪತ್ನಾಲ್ಕು ತತ್ವಗಳಿಗೆ ಅಭಿಮಾನಿ ದೇವತೆಗಳನ್ನು ಹೇಳ್ತೀವಿ ಅಂದ್ರೆ ಮತ್ತೆ ಮತ್ತೆ ಧಾರಡ್ಯಕ್ಕೋಸ್ಕರ ಭಗವದ್ ರೂಪಗಳ ಚಿಂತನೆಯನ್ನು ಹಿಂದೆ ತಿಳಿಸಿದ್ದಾರೆ ಆದರೂ ಕೂಡ ಮತ್ತೆ ಇಲ್ಲಿ ಆ ಇಪ್ಪತ್ನಾಲ್ಕು ತತ್ವಗಳು ಯಾರು ತತ್ವಾಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಅನ್ನೋದನ್ನು ಮತ್ತೆ ವಿಶೇಷವಾಗಿ ಇಲ್ಲಿ ತಿಳಿಸ್ತಾರೆ ಹಿಂದಿನ ಪದ್ಯದಲ್ಲಿ ಲಿಂಗ ದೇಹಾಂತರ್ಗತ ಭಗವದ್ ರೂಪಗಳನ್ನು ಯಾವ್ಯಾವ ರೂಪ ಅಂತ ತಿಳಿಸಿದ್ರು ಅವ್ಯಕ್ತ ತತ್ವದಲ್ಲಿ ಜ್ಞಾನಾತ್ಮ ದಶ ಇಂದ್ರಿಯಗಳಲ್ಲಿ ಹತ್ತು ರೂಪಗಳು ತನ್ಮಾತ್ರಗಳು ಅದರೊಳಗೆ ಅನಿರುದ್ಧಾದಿ ಐದು ರೂಪಗಳು ಮನಸ್ಸಿನಲ್ಲಿ ಆತ್ಮ ಒಂದು ಅಹಂಕಾರ ತತ್ವದಲ್ಲಿ ಅಂತರಾತ್ಮ ಮಹತ್ತತ್ವದಲ್ಲಿ ಪರಮಾತ್ಮ ಪಂಚಭೂತಗಳಲ್ಲಿ ಅನಿರುದ್ಧಾದಿ ಐದು ರೂಪಗಳು ಅಂಥೇಳಿ ಒಟ್ಟು ಇಪ್ಪತ್ತ್ನಾಲ್ಕು ಭಗವದ್ ರೂಪಗಳನ್ನು ಅಲ್ಲಿ ತಿಳಿಸಿದರು ತತ್ವಗಳ ತತ್ವಗಳಂತ ಲಿಂಗದೇಹದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಇಪ್ಪತ್ನಾಲ್ಕು ಭಗವದ್ ರೂಪಗಳ ಚಿಂತನೆಯನ್ನು ಮೊದಲಿಗೆ ತಿಳಿಸ್ಕೊಟ್ರು ಇದೇ ರೂಪಗಳೇ ಸ್ತೂಲ ದೇಹಗತ ಇಪ್ಪತ್ತ್ನಾಲ್ಕು ತತ್ವಗಳಲ್ಲಿ ಹದಿಮೂರು ರೂಪಗಳಿಂದ ಆಯಾ ತತ್ವದ ಹೆಸರನ್ನೇ ಹೊಂದಿ ಭಗವಂತ ಇರುವಂಥದ್ದು ಆಯಾ ತತ್ವನಾಮಗಳ ಅಕ್ಷರ ಸಂಕೇತದಿಂದ ಆ ಭಗವದ್ ರೂಪಗಳ ಮಾಡಬೇಕು ಮೊದಲಿಗೆ ಅವ್ಯಕ್ತ ತತ್ವ ಅವ್ಯಕ್ತ ಅವ್ಯಕ್ತ ಜ್ಞಾನಾತ್ಮನಾಗಿರ್ತಕ್ಕಂಥ ಪರಮಾತ್ಮನ ರೂಪಗಳು ಸ್ಥೂಲ ದೇಹಗತ ಬ್ರಹ್ಮಾಣಿ ಭಾರತಿ ಅಭಿಮನ್ಯವಾಗಿರ್ತಕ್ಕಂಥ ಮಹತ್ವದಲ್ಲಿ ಅವ್ಯಕ್ತ ತತ್ವದಲ್ಲಿ ಇದೆ ಅವ್ಯಕ್ತ ಅಂತ ತಗೊಂಡಾಗ ಅದನ್ನು ಅಕ್ಷರಗಣನೆಯಂತೆ ಇನ್ನೂರ ರೂಪಗಳನ್ನು ಅಲ್ಲಿ ಗಣನೆ ಮಾಡೋದು ಜ್ಞಾನಾತ್ಮ ಅವ್ಯಕ್ತ ಶಬ್ದ ವಾಚನಾಗಿ ಅವ್ಯಕ್ತ ಅನ್ನೋ ಅಕ್ಷರದಿಂದ ಆಗ್ತಕ್ಕಂಥ ರೂಪವೇ ಇನ್ನೂರ ಐವತ್ತೊಂದು ಅಂದು ಲಿಂಗ ಶರೀರದಲ್ಲಿ ಜ್ಞಾನಾತ್ಮ ಅಭಿಮಾನಿ ಸ್ಥೂಲ ದೇಹದಲ್ಲಿ ವಾಣಿ ಭಾರತಿಗಳು ಅಭಿಮಾನಿಗಳು ಇದರಲ್ಲಿ ಲಿಂಗ ದೇಹಗತ ಅವ್ಯಕ್ತ ತತ್ವಾಭಿಮಾನಿ ಜ್ಞಾನಾತ್ಮ ಪ್ರವೇಶನಾಗಿದ್ದಾನೆ ಇನ್ನೂರ ಐವತ್ತೊಂದು ರೂಪದಿಂದ ಅಂತ ಈ ರೀತಿಯಾಗಿ ಮಹತ್ತತ್ವದಲ್ಲಿ ಮಹತ್ತನ್ನು ಇದರಿಂದ ಅಕ್ಷರ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ ನೂರ ಎಂಬತ್ತೈದು ಮಹತ್ತನ್ನು ಅಲ್ಲಿ ಇನ್ನ ಅಹಂಕಾರ ತತ್ವ ಅಲ್ಲಿ ಅಂತರಾತ್ಮ ತಾಮಸ ಅಹಂಕಾರ ಅಂದರೆ ತಾಮಸ ಅಲ್ಲಿ 751 ರೂಪಗಳಿಂದ ತಾಮಸ ಅಹಂಕಾರ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರಲ್ಲಿ ಏಳ್ನೂರ ಐವತ್ತೊಂದು ರೂಪದಿಂದ ಭಗವಂತ ಇದ್ದಾನೆ ಅಂದ್ ಮನಸ್ತತ್ವದಲ್ಲಿ ಆತ್ಮ ಅನ್ನೋರೂಪ ಏಳ್ನೂರ ಐವತ್ತೈದು ಮನಸ್ಸಂತ ಲೆಕ್ಕಾಚಾರ ಮಾಡಿದ್ರೆ ಅದಕ್ಕೆ ಅಭಿಮಾನಿಗಳು ಮನೋಭಿಮಾನಿಗಳಾಗಿರ್ತಕ್ಕಂಥ ಇಂದ್ರ ಕಾಮರು ರುದ್ರದೇವರಲ್ಲಿ ಏಳ್ನೂರ ಐವತ್ತೊಂದು ರೂಪ ಐವತ್ತೈದು ರೂಪದಿಂದ ಅಲಿದಾರೆ ಇನ್ನು ದಶ ಇಂದ್ರಿಯಗತ ರೂಪಗಳು ಅಂತಾದರೆ ಅಲ್ಲಿ ಎರಡು ಸಾವಿರದ ಮುನ್ನೂರ ನಲ್ವತ್ಮೂರು ಅದರ ವಿವರವನ್ನ ಹನ್ನೊಂದನೇ ಶ್ಲೋಕದಲ್ಲಿ ಈಗಾಗಲೇ ಹೇಳಾಗಿದೆ ಅನಿರುದ್ಧಾದಿ ರೂಪಗಳು ದಶ ಅಭಿಮಾನಿ ದೇವತೆಗಳಲ್ಲಿ ಎರಡು ರೂಪಗಳಿಂದ ಅಲಿದ್ದಾರೆ ದಶ ಇಂದ್ರಿಯಗಳು ಅಂತಾದರೆ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಆಯಾ ಇಂದ್ರಿಯ ಅಭಿಮಾನಿ ದೇವತೆಗಳ ಗಣನೆ ಶ್ರವಣ ನಯನ ಗ್ರಾಣ ತ್ವಗ್ರಸ ಇಲ್ಲಿ ನಯನ ಅನ್ಬೇಕಾದ್ರೆ ಚಕ್ಷು ಈ ರೀತಿಯಾಗಿ ಅಲ್ಲಲ್ಲಿ ಅಕ್ಷರದ ಲೆಕ್ಕಾಚಾರ ಮಾಡಿಕೊಂಡು ಎರಡು ಅಂತ ಅಲ್ಲಲ್ಲಿ ಆಯಾ ಅಭಿಮಾನಿ ದೇವತೆಗಳನ್ನು ಹೇಳಬೇಕು ಅಂದರೆ ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ ಮಹತತ್ವಕ್ಕೆ ಬ್ರಹ್ಮದೇವರು ವಾಯುದೇವರು ಅಹಂಕಾರ ತತ್ವಕ್ಕೆ ರುದ್ರಾದಿಗಳು ಮನಸ್ತತ್ವಕ್ಕೆ ಇಂದ್ರ ಕಾಮ ಶ್ರವಣ ಅಂದರೆ ಕರ್ಣಕ್ಕೆ ಚಂದ್ರ ದಿಗ್ ದೇವತೆಗಳು ನೇತ್ರಕ್ಕೆ ಸೂರ್ಯ ತೊಗೀಂದ್ರಿಯ ಅಲ್ಲಿ ಅಹಂಕಾರಿಕ ಪ್ರಾಣ ಜಿಹ್ವೆಗೆ ವರುಣ ನಾಸಿಕಕ್ಕೆ ಅಶ್ವಿನಿ ದೇವತೆಗಳು ವದನಕ್ಕೆ ವನ್ಹಿ ಪಾಣಿಗೆ ದಕ್ಷ ಪಾದ ಜಯಂತ ಪಾಯು ಮಿತ್ರನಾಮಕ ಸೂರ್ಯ ಉಪಸ್ಥಕ್ಕೆ ಸ್ವಯಂಭೋಮನು ಇನ್ನು ಪಂಚ ತನ್ಮಾತ್ರಗಳಿಗೆ ಶಬ್ದಕ್ಕೆ ಪ್ರಾಣ ಸ್ಪರ್ಶಕ್ಕೆ ಅಪಾನ ರೂಪಕ್ಕೆ ವ್ಯಾನ ರಸಕ್ಕೆ ಉದಾನ ಗಂಧಕ್ಕೆ ಸಮಾನ ಆಕಾಶ ಗಣಪತಿ ವಾಯು ಅಂದರೆ ಪ್ರವಾಹವಾಯು ತೇಜಸ್ಸಿಗೆ ಪಾವಕ ಅಂದರೆ ಅಗ್ನಿ ಅಪ್ಪಿಗೆ ವರುಡ ಪೃಥಿವಿಗೆ ದರಾದೇವಿ ಮತ್ತು ಶನೈಶ್ಚರ ಇದನ್ನೆಲ್ಲ ಕ್ರೋಢೀಕರಣ ಮಾಡಿ ಒಟ್ಟಾಗಿ ಹೇಳೋದಾದರೆ ಅವ್ಯಕ್ತ ತತ್ವಕ್ಕೆ ಇನ್ನೂರೈವತ್ತೊಂದು ಮಹತ್ತತ್ವದಲ್ಲಿ ಮಹತ್ ಅಂತ ತಗೋಬೇಕು ಅಲ್ಲಿ ನೂರ ಎಂಬತ್ತೈದು ಅಹಂಕಾರಕ್ಕೆ ತತ್ವಕ್ಕೆ ತಾಮಸ ಅಂತ ತಗೊಂಡ್ರೆ ಏಳ್ನೂರ ಮನಸ್ ಮನಸ್ತತ್ವದಲ್ಲಿ ಮನಸ್ ತೊಗೊಂಡ್ರೆ ಏಳ್ನೂರ ಐವತ್ತೈದು ದಶ ಇಂದ್ರಿಯಗಳು ಏನು ಹೇಳಿದ್ವಿ ಅದನ್ನು ಅಕ್ಷರಗಣನೆ ಮಾಡಿದ್ರೆ ಎರಡು ಪಂಚಭೂತಗಳ ಒಟ್ಟು ಗಣನೆ ಮಾಡಿದ್ರೆ ಒಂದು ಪಂಚ ತನ್ಮಾತ್ರ ಅವುಗಳಲ್ಲಿ ಇರ್ತಕ್ಕಂಥ ಭಗವದ ರೂಪಗಳನ್ನು ಲೆಕ್ಕಾಚಾರ ಮಾಡಿದ್ರೆ ಸಾವಿರದ ಎಂಬತ್ತು ಅಧ್ಯಾತ್ಮ ಅಧಿದೈವ ಅಧಿಭೂತ ಅಲ್ಲಿರ್ತಕ್ಕಂಥ ಅಚ್ಯುತ ಅನಂತ ಗೋವಿಂದ ಆ ರೂಪಗಳ ಗಣನೆ ಮಾಡಿದರೆ ನಾಲ್ಕು ದಶ ಇಂದ್ರಿಯ ಗೋಳಕದಲ್ಲಿ ಚಕ್ಷುಸ್ ಮೊದಲಾಗಿರ್ತಕ್ಕಂಥ ಒಂದೊಂದು ಗೋಳಕದಲ್ಲೂ ಅನಿರುದ್ಧಾದಿ ಐದು ರೂಪಗಳಂತೆ ಮೂವತ್ತು ರೂಪಗಳನ್ನು ಹೀಗೆ ಹತ್ತು ಇಂದ್ರಿಯಗಳಲ್ಲಿ ಹತ್ತು ಇಂಟು ಮಾಡಿದರೆ ಮುನ್ನೂರು ಅದೇ ರೀತಿಯಾಗಿ ದಶಪ್ರಾಣರಲ್ಲಿ ಮೂವತ್ತು ಇಂಟು ಹತ್ತು ಮುನ್ನೂರು ಇಪ್ಪತ್ತ್ನಾಲ್ಕು ತತ್ವಗಳಲ್ಲಿ ಒಂದೊಂದರಲ್ಲಿ ಒಂದು ಅಕ್ಷರಗಳಂತೆ ಇಪ್ಪತ್ತ್ನಾಲ್ಕು ಇಂಟು ಐವತ್ತೊಂದು ಮಾಡಿದ್ರೆ ಅದೇ ರೀತಿಯಾಗಿ ಕವರ್ಗ ಕಾಕಾಕೀಕಿ ಅಲ್ಲಿಂದ ಕಮ್ ಕಹಾ ತನಕ ಆ ಹನ್ನೆರಡು ಇಂಟು ಮೂವತ್ತೈದು ವ್ಯಂಜನಾಕ್ಷರಗಳನ್ನು ಸೇರಿಸಿದರೆ ನಾನ್ನೂರು ಅಜಾದಿ ಐವತ್ತೊಂದು ಶಕ್ತಿ ಪ್ರತಿಷ್ಠಾ ಇದು ದ್ವಾದಶ ಹನ್ನೆರಡು ಸರ್ವ ದೇಹಸ್ಥ ಅನಿರುದ್ಧಾದಿ ಪಂಚರೂಪಗಳು ಅಂದರೆ ಐದು ಇದಿಷ್ಟೂ ಸಂಖ್ಯೆಗಳನ್ನು ಕೂಡಿದ್ರೆ ಒಟ್ಟು ಭಗವದ್ ರೂಪಗಳ ಸಂಖ್ಯೆ ಹದಿಮೂರು ಸಾವಿರದ ಹೀಗೆ ಪರಮಾತ್ಮ ಇಪ್ಪತ್ತ್ನಾಲ್ಕು ತತ್ವಗಳೊಳಗೆ ತತ್ವಾಭಿಮಾನಿ ದೇವತೆಗಳಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳೊಳಗೆ ದೇಹದಲ್ಲಿ ಸರ್ವತ್ರದಲ್ಲೂ ಕೂಡ ಅನಿರುದ್ಧಾದಿ ಪಂಚಾತ್ಮಕನಾಗಿ ಭಗವಂತ ಹದಿಮೂರು ರೂಪಗಳಿಂದ ವ್ಯಾಪ್ತನಾಗಿದ್ದು ಪ್ರಾಕೃತ ಪುರುಷನಂತೆ ಕ್ರೀಡಾದಿಗಳನ್ನು ಮಾಡ್ತಾನೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಅರ್ಥ ಇದನ್ನ ರೂಪಾಂತರದಿಂದ ಪ್ರಕಾರಾಂತರದಿಂದ ಇನ್ನೊಂದು ರೀತಿಯಾಗೂ ಕೂಡ ತಿಳಿಸ್ತಾರೆ ಒಟ್ಟು ತತ್ವಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ಒಂದೊಂದು ತತ್ವದಲ್ಲೂ ಕೂಡ ಉಳಿದ ಇಪ್ಪತ್ತ್ಮೂರು ತತ್ವಗಳು ಇರುತ್ತೆ ಆ ಮೂಲ ತತ್ವವನ್ನು ಸೇರಿ ಇಪ್ಪತ್ತ್ನಾಲ್ಕು ಆದ್ರಿಂದ ಇಪ್ಪತ್ನಾಲ್ಕು ಇಂಟು ಅಂತ ಆದರೆ ಐನೂರ ಎಪ್ಪತ್ತಾರು ರೂಪಗಳಾಯಿತು ತತ್ವಾಭಿಮಾನಿ ದೇವತೆಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ಒಬ್ಬೊಬ್ಬ ದೇವತೆಯಲ್ಲೂ ಕೂಡ ಇಪ್ಪತ್ತ್ನಾಲ್ಕು ತತ್ವಗಳಿರುತ್ತೆ ಆದ್ದರಿಂದ ಆ ಇಪ್ಪತ್ನಾಲ್ಕು ಇಂಟು ಈ ಇಪ್ಪತ್ತ್ನಾಲ್ಕನ್ನು ಗುಣಿಸಿದ್ರೆ ಮತ್ತು ಐನೂರ ಈ ಐನೂರ ಎಪ್ಪತ್ತಾರು ಇಂಟು ಐನೂರ ತತ್ವಗಳು ಐನೂರ ಎಪ್ಪತ್ತಾರು ದೇವತೆಗಳು ಅಂತ ಈ ರೀತಿಯಾಗಿ ಹೇಳಿದ್ರೆ ಆಗಲೂ ಹದಿಮೂರು ಸಾವಿರದ ಇಷ್ಟು ರೂಪಗಳಿಂದ ಸರ್ವತ್ರ ವ್ಯಾಪ್ತನಾಗಿದ್ದು ಭಗವಂತ ಎಲ್ಲ ಜೀವರೊಳಗೆ ಇದ್ದು ಅನಿರುದ್ಧಾದಿ ರೂಪಗಳಿಂದ ಪ್ರಾಕೃತ ಪುರುಷನಂತೆ ರಮಣ ಮಾಡುವ ಮೂಲಕ ಅಯಾ ಜೀವರ ಸ್ವರೂಪ ಯೋಗ್ಯತೆ ಎಂದೇ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಹೀಗೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಸ್ಥೂಲ ದೇಹದಲ್ಲಿ ಅಂತರ್ಯಾಮಿಯಾಗಿ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಮತ್ತು ತತ್ವಾಭಿಮಾನಿ ದೇವತೆಗಳಲ್ಲಿ ಒಟ್ಟು ಹದಿಮೂರು ರೂಪಗಳಿಂದ ಇದ್ದು ಶರೀರದ ಆದ್ಯಂತ ವ್ಯಾಪ್ತನಾಗಿ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥ ಸಾಮಾನ್ಯ ಮಾನವರಂತೆ ಕ್ರೀಡೆಯನ್ನು ಮಾಡ್ತಾನೆ ಅಪ್ರಾಕೃತ ಶರೀರಿ ಆಗಿದ್ರೂ ಕೂಡ ಲೋಕದಿಂದ ಅತ್ಯಂತ ಭಿನ್ನನಾಗಿರ್ತಕ್ಕಂಥ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾಗಿರ್ತಕ್ಕಂಥ ಪುರುಷೋತ್ತಮ ತನ್ನ ಇರುವಿಕೆಯನ್ನು ತೋರಗೊಡದೆ ಲೀಲೆಯನ್ನು ಮಾಡ್ತಾನೆ ಪ್ರಾಕೃತ ಪುರುಷಾನಂದದಲ್ಲಿ ಪಂಚಾತ್ಮಕನು ರಮಿಸುವನು ಆತ್ಮಾನು ಮಾನುಷಂ ಮನ್ಯೆ ಅಂತ ಶ್ರೀರಾಮಚಂದ್ರ ತನನ್ನು ಮನುಷ್ಯ ಅಂತ ಹೇಳ್ಕೊತಾನೆ ಅಂದರೆ ಅವನೇ ಅಲ್ಲಿ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಸರ್ವತ್ರ ಅವನೇ ಇರ್ತಕ್ಕಂಥದು ಆ ರೀತಿಯಾಗಿ ಮನುಷ್ಯನಂತೆ ತಾನು ನಟನೆ ಮಾಡಿದರೂ ಕೂಡ ವಿಶ್ವರೂಪವನ್ನು ಕೂಡ ತೋರಿಸ್ತಾನೆ ಭಗವಂತ ಇದನ್ನು ಅವಜಾನಂತಿ ಮಾೂಢ ಮಾನುಷೀಮ್ ತನುಮಾಶ್ರಿತಂ ಅಂತ ಗೀತೆಯಲ್ಲಿ ಹೇಳ್ದಂಗೆ ಅಜ್ಞಾನಿಗಳಾಗಿರ್ತಕ್ಕಂಥವರು ಮೂಢರು ನನ್ನನ್ನು ಮನುಷ್ಯ ಅಂತ ತಿರಸ್ಕಾರ ಮಾಡ್ತಾರೆ ಅದೇ ಜ್ಞಾನಿಗಳಾಗಿರ್ತಕ್ಕಂಥವರು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರೂಪಗಳಿಂದ ಬ್ರಹ್ಮಾದಿ ದೇವತೆಗಳನ್ನು ನಿಯಮನ ಮಾಡ್ತಕ್ಕಂಥವನು ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಅಂತ ಜ್ಞಾನಿಗಳು ಕೊಂಡಾಡ್ತಾರೆ ಬ್ರಹ್ಮಾದಿದೇವತೆಗಳು ಅನಂತ ರೂಪಗಳನ್ನು ತಗೊಂಡು ಇಪ್ಪತ್ನಾಲ್ಕು ತತ್ವಗಳನ್ನು ಆಳ್ತಕ್ಕಂಥ ಮಹಾಮಹಿಮರು ಅವರನ್ನು ಲೀಲೆಯಿಂದ ಆಳ್ತಕ್ಕಂಥ ಭಗವಂತ ಪ್ರಾಕೃತನೇ ಅಂದರೆ ಸರ್ವತ ಅಲ್ಲ ಪ್ರಾಕೃತನಂತೆ ರಮಣ ಮಾಡ್ತಾನೆ ಭಗವಂತ ಪ್ರಾಕೃತ ಪುರುಷಾನಂದದಲ್ಲಿ ಪಂಚಾತ್ಮಕನು ರಮಿಸುವನು ಅಂತ ತಾನು ಅಪ್ರಾಕೃತನೇ ಆಗಿದ್ರು ಪ್ರಾಕೃತರಲ್ಲಿ ಪ್ರಾಕೃತರಂತೆ ವಿಹಾರವನ್ನು ಮಾಡ್ತಾನೆ ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಅಂಥೇಳಿ ಈ ರೀತಿಯಾಗಿರಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ